ಸಹ ನವತೂ ಸಹನೌನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿನವಧೀತಮಸ್ತು ಮಾಷಾವಹೈ ಓಂ ಶಾಂತಿಶಾಂತಿಶಾಂತಿ ಹರಿ ಓ ಹತ್ತನೇ ಮಂತ್ರದಲ್ಲಿ ನಮ್ಮ ವಾಸ್ತವ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಜಗತ್ತು ಇವೆರಡರ ನಡುವೆ ಭಿನ್ನತೆ ಇದೆ ಎನ್ನುವುದನ್ನು ನಿಷೇಧಿಸ್ತಾ ಇದ್ದಾರೆ ಧರ್ಮದ ಆರಂಭದ ಹಂತಗಳಲ್ಲಿ ಹಲವಾರು ಬಗೆಯ ವಿಚಾರಗಳನ್ನು ನಾವು ಕಾಣೋದುಂಟು ಎಲ್ಲ ಧರ್ಮಗಳಲ್ಲೂ ಕೂಡ ಅದರ ಆರಂಭದ ಹಂತ ಯಾವುದನ್ನು ಆರಂಭ ಅನ್ನಬೇಕು ಯಾವುದನ್ನು ಅಂತ್ಯ ಅನ್ನಬೇಕು ಇದರ ಬಗ್ಗೂ ಕೂಡ ಸಾಕಷ್ಟು ಚರ್ಚೆ ಇದೆ ಸಾಮಾನ್ಯವಾಗಿ ಕೆಲವೊಂದು ಧರ್ಮಗಳಲ್ಲಿ ಆ ಧರ್ಮವನ್ನು ಆರಂಭಿಸುವುದಕ್ಕೆ ಒಬ್ಬ ಮೂಲ ಪುರುಷ ಇರ್ತಾನೆ ಕ್ರೈಸ್ತ ಇರಬಹುದು ಮೊಹಮ್ಮದ್ ಇರಬಹುದು ಬುದ್ಧ ಇರಬಹುದು ಆದರೆ ನಮ್ಮ ಧರ್ಮದಲ್ಲಿ ಒಬ್ಬ ಇಲ್ಲ ಒಬ್ಬ ವ್ಯಕ್ತಿ ಅಂತ ಇಲ್ಲ ಮಹಾಪುರುಷರು ಸಾವಿರಾರು ಮಂದಿ ಇದ್ದಾರೆ ಇಂಥ ಒಂದು ದಿನ ಅಥವಾ ಇಂಥ ಒಂದು ಕಾಲದಲ್ಲಿ ಆರಂಭ ಆಯಿತು ಅಂತ ಇಲ್ಲ ನಮ್ಮ ಶಾಸ್ತ್ರಗಳನ್ನೇ ಕೇಳಿದರೆ ಇದು ಸನಾತನ ಧರ್ಮ ಅಂತ ಹೇಳ್ತಾರೆ ಸನಾತನ ಅಂತಂದರೆ ಯಾವಾಗಲೂ ಇತ್ತು ಎಲ್ಲ ಕಾಲಕ್ಕೂ ಇತ್ತು ಒಂದು ಆದಿ ಒಂದು ಅಂತ್ಯ ಅಂತ ಇಲ್ಲ ಇದು ನಮ್ಮವರು ಹೇಳೋ ತತ್ವ ನಮ್ಮಲ್ಲಿ ತತ್ವ ಒಂದು ನನ್ನ ಭಾವನೆ ಇನ್ನೊಂದು ನಾವು ಬದುಕುತ್ತಾ ವಾಸ್ತವ ಜೀವನ ಇನ್ನೊಂದು ಈ ರೀತಿ ಭೇದ ಇಲ್ಲ ಪಾಶ್ಚಾತ್ಯ ತತ್ವಜ್ಞಾನಕ್ಕೆ ಹೋದರೆ ಅಲ್ಲಿ ತಾತ್ವಿಕವಾಗಿ ಬಹಳ ಪ್ರಬಲವಾಗಿ ಅನೇಕ ಅನೇಕ ವಿಚಾರಗಳನ್ನೆಲ್ಲ ಆದರೆ ನೀನು ಇದನ್ನೆಲ್ಲ ನಂಬುತ್ತಾ ಇದ್ದೀಯಾ ಇದನ್ನೆಲ್ಲ ಆಚರಿಸ್ತಾ ಇದೆಯಾ ಅಂತ ಕೇಳಿದರೆ ಅವರ ತತ್ವಕ್ಕೂ ಅವರ ಜೀವನಕ್ಕೂ ಸಂಬಂಧ ಇಲ್ಲ ಅವರ ವಿಚಾರಗಳಿಗೂ ಅವರ ತತ್ವಕ್ಕೂ ಅವರ ಬದುಕಿಗೂ ಧರ್ಮಕ್ಕೂ ತಾಳೆ ಆಗೋದಿಲ್ಲ ಇಲ್ಲಿ ಹಾಗಲ್ಲ ಒಂದು ತತ್ವ ಅಂತ ಇದ್ದರೆ ಅದು ಅವನ ಜೀವನವೂ ಆಗಿದೆ ಅವನ ಧರ್ಮವೂ ಆಗಿದೆ ಅವನು ನಂಬುತ್ತಾ ಇರುವ ಸತ್ಯ ಕೂಡ ಆಗಿದೆ ಪ್ರಧಾನವಾದ ಸಂಗತಿ ಏನು ಅಂತಂದರೆ ಚಾರಿತ್ರಿಕವಾಗಿ ನಾವು ನೋಡಿದ್ರೆ ಧರ್ಮದಲ್ಲಿ ಒಂದು ಬೆಳವಣಿಗೆ ಅಂತ ಸಾಮಾನ್ಯ ಎಲ್ಲ ಕಡೆ ಕಂಡುಬರುವ ಸಮಾನ ಅಂಶಗಳನ್ನು ಗುರುತಿಸುವುದಕ್ಕೆ ಸಾಧ್ಯ ಆರಂಭದ ಘಟ್ಟದಲ್ಲಿ ಹೆಚ್ಚಾಗಿ ಒಂದು ಅನ್ವೇಷಣೆ ಇರ್ತದೆ ಹುಡುಕಾಟ ಸಹಜವಾಗಿ ಜೀವನದಲ್ಲಿ ಬದುಕಿನಲ್ಲಿ ಕಷ್ಟನಷ್ಟಗಳು ಕಾರ್ಪಣ್ಯಗಳು ದೊಡ್ಡ ಅನಾಹುತಗಳು ಗಂಡಾಂತರಗಳು ಇವೆಲ್ಲ ಇದ್ದೇ ಇರ್ತವೆ ಎಲ್ಲ ಕಾಲಕ್ಕೂ ಇತ್ತು ಇವತ್ತಿಗೂ ಇದೆ ಭೂಕಂಪಗಳು ಕಾಡ್ಗಿಚ್ಚು ನರೇ ಪ್ರವಾಹ ಇತ್ಯಾದಿಗಳು ಪ್ರಕೃತಿ ವಿಕೋಪಗಳಾಯ್ತಲ್ಲ ಅದೇ ರೀತಿಯಲ್ಲಿ ಯುದ್ಧ ಲಕ್ಷಾಂತರ ಜನ ಸಾವಿರಾರು ಜನ ಸಾಯ್ತಾರೆ ಅಥವಾ ಕೋಟ್ಯಂತರ ಜನರನ್ನು ಬಲಿ ತೆಗೆದುಕೊಳ್ಳುವ ಮಹಾಮಾರಿಯಂಥ ಕೆಲವು ರೋಗಗಳು ಬರ್ತವೆ ಇತ್ತೀಚೆಗೆ ವೈದ್ಯಕೀಯ ಬೆಳವಣಿಗೆಯೆಲ್ಲ ಆಗಿ ಇಂಥ ಮಹಾಮಾರಿಗಳ ಉಪದ್ರವ ಕಡಿಮೆ ಒಂದು ಕಾಲದಲ್ಲಿ ಪ್ಲೇಗ್ ಬಂದಾಗ ಒಂದು ದೇಶದ ಬಹುಪಾಲು ಜನ ಜನಸಂಖ್ಯೆಯನ್ನು ಅದು ಬಲಿ ತಗೊಂಡು ಕಥೆ ಕೇಳುತ್ತೇವೆ ಇವೆಲ್ಲ ಒಂದು ರೀತಿಯಲ್ಲಿ ಮನುಷ್ಯರ ಜೀವನವನ್ನು ಪ್ರಭಾವಿಸ್ತದೆ ವ್ಯಾತಕ್ಕೆ ಆಗತ್ತೆ ಇದರ ಹಿಂದೆ ಏನಾದರೂ ಬೇರೆ ಶಕ್ತಿ ಇದೆಯೇ ಯಾವ ರೀತಿಯಲ್ಲೂ ಕೂಡ ಪರಿಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲದ ಇಂಥ ಸಮಸ್ಯೆಗಳೆಲ್ಲ ಬಂದಾಗ ಮನುಷ್ಯನಿಗೆ ಸಹಜವಾಗಿ ಯಾವುದೋ ಒಂದು ಶಕ್ತಿಯನ್ನು ಆಶ್ರಯಿಸುವುದು ಅದನ್ನು ನಂಬಿಕೊಂಡು ಆ ಶಕ್ತಿಯ ಬಲದಿಂದ ನಾನೇನಾದರೂ ಇದನ್ನು ಈ ಕಷ್ಟಗಳನ್ನು ಮೀರುವುದಕ್ಕೆ ಸಾಧ್ಯವೇ ಇಂಥ ಕೆಲವು ಆಲೋಚನೆಗಳು ಅನೇಕ ಕಡೆ ನಮಗೆ ಕಂಡುಬರುತ್ತವೆ ಸಹಜವಾಗಿ ಅಗ್ನಿ ವಾಯು ವರುಣ ಮೊದಲಾದಂಥ ದೇವತೆಗಳನ್ನು ಪೂಜಿಸಿದಂಥ ವೇದಕಾಲದ ಆ ಒಂದು ಜೀವನ ಕ್ರಮದಲ್ಲಿ ಇಂಥ ಅನ್ವೇಷಣೆ ಕಂಡುಬರ್ತದೆ ಪ್ರಕೃತಿಯ ನಾನಾ ಬಗೆಯ ವ್ಯಾಪಾರಗಳ ಹಿಂದೆ ಒಂದು ಶಕ್ತಿ ಇದೆ ಇದು ಕೇವಲ ಭಾರತದಲ್ಲೇ ಅಷ್ಟೇ ಅಲ್ಲ ಬೇರೆ ಧರ್ಮಗಳಲ್ಲೂ ಕೂಡ ಇಂಥ ಅನೇಕ ಅನೇಕ ಕಲ್ಪನೆಗಳು ಕಂಡು ಬರ್ತವೆ ಹೀಗೆ ಭಗವಂತ ಎನ್ನುವಂಥ ಕಲ್ಪನೆ ಅನೇಕ ಸಹಸ್ರ ವರ್ಷಗಳ ಅನ್ವೇಷಣೆಯ ಫಲವಾಗಿ ಮೂಡಿಬಂದದ್ದು ಅದರಲ್ಲಿ ಒಂದು ಪ್ರಧಾನವಾದ ಸಂಗತಿ ಅಂತಂದರೆ ಭಗವಂತ ಎಲ್ಲೋ ದೂರ ಇದ್ದಾನೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಹಲವು ವೇಳೆ ಅವನು ಮೋಡದ ಮರೆಯಲ್ಲಿ ನಿಂತುಕೊಂಡು ಎಲ್ಲವನು ನಿಯಂತ್ರಿಸ್ತಾನೆ ದೂರ ಅಡಗಿದ್ದಾನೆ ಪರ್ವತದ ಅತ್ಯುನ್ನತವಾದ ಆ ಶಿಖರದ ಆಚೆಗೆ ನಿಂತುಕೊಂಡು ಸ್ವರ್ಗವನ್ನು ಆಳ್ತಾ ಇದ್ದಾನೆ ಬೇರೆ ಲೋಕದಲ್ಲಿದ್ದಾನೆ ಅಂಥ ಎಷ್ಟು ಲೋಕಗಳಿವೆ ಹದಿನಾಲ್ಕು ಲೋಕಗಳಿವೆ ಮೇಲೆ ಏಳು ಲೋಕ ಕೆಳಗೆ ಇನ್ನೇಳು ಲೋಕ ಇತ್ಯಾದಿಗಳೆಲ್ಲ ಕಂಡುಬರ್ತದೆ ಇಲ್ಲಿ ನಮಗೆ ಮುಖ್ಯವಾದ ಸಂಗತಿ ಏನು ಅಂತಂದರೆ ದೈವಿಕವಾದ ದೇವರಿಗೆ ಸಂಬಂಧಪಟ್ಟ ನೆಲೆ ಎಲ್ಲಿ ಅಂತಂದರೆ ದಯವಿಟ್ಟು ಪುರುಷರು ಈ ಕಡೆ ಕೂತ್ಕೋಬೇಕು ಭಗವಂತನಿಗೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ಆಚೆಗೆ ಇದೆ ಇನ್ನೊಂದು ಕಡೆಗೆ ಇದೆ ಈ ಜಗತ್ತು ನಾವಾಸವತ್ತವಾಗಿರುವಂಥ ಈ ಬದುಕು ಇದು ಬೇರೆಯದು ಇದನ್ನು ಮೀರಿದ್ದೇ ಬೇರೆ ಲೋಕ ಎನ್ನುವುದಾಗಿ ಒಂದು ಕಲ್ಪನೆಯನ್ನು ನಾವು ಆರಂಭದ ಘಟ್ಟದಲ್ಲಿ ಧರ್ಮಗಳಲ್ಲಿ ಕಂಡು ಕ್ರಮೇಣ ಈ ಭಾವನೆಯಲ್ಲಿ ಸಾಕಷ್ಟು ಬಗೆಯ ವಿಕಾಸ ಬದಲಾವಣೆ ಬೆಳವಣಿಗೆ ಆಗುವುದನ್ನು ಕಾಣ್ತೇವೆ ಎಲ್ಲ ಧರ್ಮಗಳಲ್ಲೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಜಗತ್ತು ಇನ್ನೊಂದು ಜಗತ್ತು ಒಂದೇ ಎನ್ನುವಂಥ ಕಲ್ಪನೆ ಅನೇಕ ಧರ್ಮಗಳಲ್ಲಿ ಇಲ್ಲ ಬಹುಶಃ ಬೇರೆಯ ಲೋಕದಲ್ಲಿ ಇರುವಂಥ ಭಗವಂತ ಈ ಲೋಕವನ್ನು ನಿಯಂತ್ರಿಸ್ತಾನೆ ಪ್ರಾಚೀನ ಗ್ರೀಕ್ ದೇಶದ ಧರ್ಮದಲ್ಲಿ ಇಂತ ಒಂದು ಕಲ್ಪನೆ ಇತ್ತು ಒಲಿಂಪಸ್ ಅಂತ ಒಂದು ಪರ್ವತದ ಮೇಲೆ ಶ್ಯೂಸ್ ಒಬ್ಬ ದೇವತೆ ಎಲ್ಲಕ್ಕಿಂತ ಪ್ರಭಾವಶಾಲಿಯಂತೆ ಅವನು ಇಡೀ ಪ್ರಕೃತಿಯನ್ನು ಜಗತ್ತನ್ನು ಮನುಷ್ಯರನ್ನು ಎಲ್ಲ ನಿಯಂತ್ರಿಸ್ತಾನೆ ಅವನನ್ನು ಮೀರಿದಂಥವರು ಬೇರೆ ಯಾರೂ ಇಲ್ಲ ಇಂಥ ಕಲ್ಪನೆಗಳನ್ನೆಲ್ಲ ನಾವು ಸಾಕಷ್ಟು ಕಾಣ್ತೇವೆ ನಮ್ಮಲ್ಲಿ ಇಂಥ ಕಲ್ಪನೆ ಹಿಂದಿನ ಕಾಲದ ವೇದ ಕಾಲದಲ್ಲಿ ಬೆಳಕೊಂಡು ಬಂತು ಮುಂದೆ ಪುರಾಣದ ಕಾಲದಲ್ಲೂ ಕೂಡ ಇದು ಅಭಿವೃದ್ಧಿ ಹೊಂದಿತು ಸ್ವರ್ಗಲೋಕ ಇಂದ್ರ ದೇವತೆ ಅಲ್ಲಿ ಅವನಿಗೆ ಸಾಕಷ್ಟು ಮಂದಿ ಅಪ್ಸರೆಯರು ಗಂಧರ್ವರು ಬೇರೆ ಬೇರೆ ಅಧಿಕಾರ ಹೊಂದಿದಂತ ದೇವತೆಗಳು ಇವರೆಲ್ಲ ಇದ್ದರು ವಸುಗಳು ಅಂತೆಲ್ಲ ಕೇಳ್ತೇವೆ ನಾವು ಪುರಾಣ ಕಾಲದಲ್ಲಿ ಇಂಥ ಕಲ್ಪನೆಗಳು ಕೂಡ ಬೆಳ್ಕೊಂಡು ಬಂದು. ಆದರೆ ಈ ಅನ್ವೇಷಣೆ ಇದೆಯಲ್ಲ ಕಲ್ಪನೆ ಕಡೆಗೆ ತಿರುಗಿದಾಗ ಅದು ಪುರಾಣ ಆಗತ್ತೆ ಇಡೀ ಜಗತ್ತಿನ ಎಲ್ಲ ಆಗುಹೋಗುಗಳ ಹಿಂದೆ ಒಂದು ಶಕ್ತಿ ಇದೆಯಲ್ಲ ಅದು ಏನು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಹೊರಟಾಗ ನಮ್ಮ ಒಳಗಿಂದಲೇ ಒಂದು ಕಥೆ ಕಟ್ ಕಟ್ಕೊಂಡ್ರೆ ಇದರ ಹಿಂದೆ ಒಬ್ಬ ದೇವರಿದ್ದಾನೆ ಅವನಿಗಿಂತ ಇಷ್ಟು ಮಂದಿ ದೂತರಿದ್ದಾರೆ ಅವನಿಗೆ ಅಪ್ಸರ ಸ್ತ್ರೀಯರೆಲ್ಲ ಇದ್ದಾರೆ ಅವನಿಗೆ ಇಂತಿಂಥ ಶಕ್ತಿಗಳಿವೆ ವಜ್ರಾಯುಧ ಆಯುಧ ಇದೆ ಇದನ್ನೆಲ್ಲ ಕಲ್ಪನೆಯನ್ನು ಒಂದಕ್ಕೊಂದು ಒಂದಕ್ಕೊಂದು ಬೆಸೆದುಕೊಂಡು ಕತೆ ಕಟ್ಟುತ್ತಾ ಹೋದರೆ ಅದು ಪುರಾಣ ಆಗುತ್ತದೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಅನೇಕ ಸತ್ಯಾಂಶಗಳು ಕೂಡ ಮಿಶ್ರ ಆಗಿದ್ದಿರಬಹುದು ಯಾವ ರೀತಿ ಸತ್ಯಾಂಶ ಅಂತಂದರೆ ಕಲ್ಪನೆಯ ಜೊತೆಗೆ ಒಬ್ಬ ವ್ಯಕ್ತಿ ಸಾಧಕನೂ ಆಗಿದ್ದರೆ ತಾತ್ವಿಕ ವಿಚಾರಗಳನ್ನು ಕೂಡ ಅದರಲ್ಲಿ ಬೆರೆಸಿಬಿಡ್ತಾನೆ ಯಾವುದೋ ದೇವತೆಯ ದರ್ಶನ ಆಗಿದ್ದಿರಬಹುದು ಆಗ ಆ ದೇವತೆಯನ್ನು ಕೂಡ ಇಂದ್ರನ್ ಜೊತೆಗಿದ್ದಾನೆ ಅಂತ ಕಟ್ಕೊಂಡಿರ್ತಾನೆ ಹೀಗೆ ನಮ್ಮ ಪುರಾಣದಲ್ಲಿ ಎರಡರ ಮಿಶ್ರಣ ಕಂಡುಬರುತ್ತೆ ದೈವಿ ಶಕ್ತಿ ಇರುವಂಥ ವ್ಯಕ್ತಿತ್ವಗಳು ಪುರಾಣದಲ್ಲಿ ಇವೆ ಉದಾಹರಣೆಗೆ ಶಿವಪುರಾಣ ವಿಷ್ಣು ಪುರಾಣ ಇದನ್ನೆಲ್ಲ ಓದ್ತೇವೆ ಶಿವ ಆಗಿರಲಿ ವಿಷ್ಣುವಾಗಿರಲಿ ಅಥವಾ ಗಣೇಶ ಪುರಾಣ ಅಂತ ಕೇಳಿರ್ತೀವಿ ಲಿಂಗಪುರಾಣ ವಾಯುಪುರಾಣ ಹೀಗೆ ಸಾಕಷ್ಟು ಅಷ್ಟಾದಶ ಹದಿನೆಂಟು ಮಹಾಪುರಾಣಗಳಿವೆಯಂತೆ ಅದಕ್ಕೆ ಉಪ ಇವೆ ಅಂತೆ ಇವುಗಳಲ್ಲೆಲ್ಲ ದೈವಿ ಪುರುಷರ ಅವರ ಸಾಧನೆ ಅವರ ಚರಿತ್ರೆ ಇದನ್ನೆಲ್ಲ ವಿವರಿಸ್ತಾರೆ ಅದರಲ್ಲಿ ಕಥೆಗಳ ಭಾಗ ಎಷ್ಟು ನಿಜವಾಗಿ ಇದ್ದಿರಬಹುದಾದ ಚಾರಿತ್ರಿಕ ವ್ಯಕ್ತಿಗಳು ಎಷ್ಟು ಯಾವ್ಯಾವ ಸಾಧಕನಿಗೆ ಎಂತೆಂಥ ದೇವತಾಮೂರ್ತಿಯ ದರ್ಶನ ಆಗಿದ್ದರೆ ಅದು ಎಷ್ಟು ಇದನ್ನೆಲ್ಲ ಹೇಳೋದು ಕಷ್ಟ ವಿಭಾಗ ಮಾಡಿ ಹೇಳೋದಕ್ಕೆ ನಮಗೆ ಸಾಕಷ್ಟು ದಾಖಲೆಗಳಿಲ್ಲ ಒಟ್ಟಿನಲ್ಲಿ ಇಂಥ ಒಂದು ಪುರಾಣದ ಕಥಾನಕ ಕಥೆಗಳಿಂದ ಕೂಡಿದ ನಾನಾ ದೇವದೇವತೆಗಳಿಂದ ಸೇರಿದಂಥ ಒಂದು ವಿಚಾರಗಳ ಒಂದು ಪರಂಪರೆ ಒಂದು ಕಡೆ ಬೆಳೆದ್ಕೊಂಡು ಬಂದರೆ ಇನ್ನೊಂದು ಕಡೆ ಏನಾಯಿತು ಅಂದರೆ ಮನುಷ್ಯ ಕಲ್ಪನೆಗಳನ್ನು ಮಾಡಿಕೊಂಡ್ರೂ ಅದು ಪೂರ್ಣ ಸಮಾಧಾನ ಕೊಡೋದಿಲ್ಲ ನಮ್ಮ ನಮ್ಮ ಆದರ್ಶ ನಮ್ಮ ನಮ್ಮ ಬಯಕೆಗಳು ಹೀಗಿದ್ದರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಚೆನ್ನಾಗಿರುತ್ತೆ ಅಂಥ ಜೀವನ ಬೇಕು ಇಂಥ ಶಕ್ತಿ ಬೇಕು ಇದನ್ನೆಲ್ಲ ನಾವು ಕಲ್ಪಿಸಿಕೊಂಡದ್ದನ್ನು ಕಥೆ ಕಟ್ಟಿ ಅದರಲ್ಲಿ ಸಮಾಧಾನ ಕಂಡುಕೊಂಡ್ರೆ ಎಷ್ಟು ಕಾಲ ಆ ಸಮಾಧಾನ ನಿಲ್ಲುತ್ತದೆ ಇದು ಯಾವುದು ವಾಸ್ತವಲ್ಲ ನಾನು ಕಲ್ಪನೆಯಿಂದ ಇದನ್ನೆಲ್ಲ ಮಾಡ್ಕೋಬಹುದು ಆದರೆ ಅದೆಲ್ಲ ಸ್ವತಃ ಅನುಭವ ಆಗದೆ ನಾನು ಏನನ್ನು ಸಾಧಿಸಿದ ಹಾಗಾಗುತ್ತದೆ ಆದ್ದರಿಂದ ನಿಜವಾಗಿಯೂ ಯಾವುದೂ ಇದೆ ಸತ್ಯವಾದದ್ದು ಏನು ಅದನ್ನು ಕಾಣಬೇಕು ಈ ಒಂದು ಹಂಬಲ ಇದೆಯಲ್ಲ ಮನುಷ್ಯನನ್ನು ಇನ್ನೊಂದು ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಇಂಥ ಸತ್ಯಾನ್ವೇಷಣೆ ಇದೆಯಲ್ಲ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ತದೆ ಅಂಥ ಒಂದು ಅನ್ವೇಷಣೆಯಿಂದ ಕಂಡುಕೊಂಡ ಸತ್ಯ ಏನು ಅಂತಂದರೆ ದೂರದಲ್ಲೋ ಒಂದು ಲೋಕ ಇದೆ ಒಂದು ಭಗವಂತ ಇದ್ದಾನೆ ಒಂದು ಶಕ್ತಿ ಅಲ್ಲೆಲ್ಲೋ ಅವಿತು ಕುಳಿತುಕೊಂಡಿದೆ ಈ ಕಲ್ಪನೆ ಅದು ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಇದ್ದಕ್ಕಿದ್ದಾಗಿ ಮನುಷ್ಯನಿಗೆ ಅರಿವಾಯಿತು ಶಕ್ತಿಯೆಲ್ಲವೂ ನನ್ನ ಒಳಗೆ ಇದೆ ಅಂತರಂಗದಲ್ಲಿ ಇದೆ ಬಹುಶಃ ಆಳವಾದ ಧ್ಯಾನ ಮಾಡಿದಾಗ ದೀರ್ಘಕಾಲ ಬೌದ್ಧಿಕವಾದಂಥ ಚಿಂತನೆ ನಡೆಸಿದಾಗ ವಿಶ್ಲೇಷಣೆ ಮಾಡಿದಾಗ ಮನುಷ್ಯನಿಗೆ ಸತ್ಯ ಗೋಚರ ಆಗುತ್ತೆ ಯಾವುದೇ ಒಂದು ವಿಚಾರವನ್ನ ಒಂದು ಸತ್ಯವನ್ನ ಕಂಡುಕೊಳ್ಬೇಕಾದ್ರೆ ದೀರ್ಘಕಾಲದ ಆಲೋಚನೆ ಚಿಂತನೆ ಆಳವಾದ ಧ್ಯಾನ ಇವುಗಳು ಅತ್ಯಂತ ಪ್ರಭಾವಕಾರಿಯಾದಂಥ ಒಂದು ಕಾರ್ಯ ಅದನ್ನು ಮಾಡ್ತಾ ಇದ್ದಾಗಿದ್ದ ಹಾಗೆ ಅವನಿಗೆ ಹೊಳೆಯೋದಕ್ಕೆ ಶುರು ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಲ್ಲ ಭಗವಂತನೋ ಇನ್ನೊಂದೋ ಶಕ್ತಿನೋ ಎಲ್ಲೆಲ್ಲೋ ಇದೆ ದೂರ ಇದೆ ಅಂತ ನಾನು ಅಲೆದಾಡ್ತಾ ಇದ್ದರೆ ಅದರಿಂದ ನನಗೆ ಸತ್ಯ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದ್ದಕ್ಕಿದ್ದಾಗೆ ಅವನಿಗೆ ಗೋಚರ ಆಯಿತು ನನ್ನ ಅಂತರಂಗದಲ್ಲೇ ಎಲ್ಲ ಹುಟ್ಟಿ ಬರ್ತಾ ಇದೆಯಲ್ಲ ಎಲ್ಲ ಆಲೋಚನೆಗಳು ಒಳಗಿದ್ದ ಬರ್ತಾ ಇದೆಯಲ್ಲ ತನ್ನ ಮನಸ್ಸಿನ ಶಕ್ತಿ ತನ್ನ ಬೌದ್ಧಿಕವಾದ ಶಕ್ತಿ ಅಂತರಂಗದ ಆ ಅಸಾಧಾರಣವಾದಂಥ ಒಂದು ಲೋಕ ಇದೆಯಲ್ಲ ಅವನಿಗೆ ಗೋಚರಾಗೋಯಿತು ಹಾಗ ಅವನು ತಿಳ್ಕೊಂಡ ಇದು ಬೇರೆ ಎಲ್ಲೋ ಇಲ್ಲ ನನ್ನ ಇದೆ ಹೀಗೆ ಅವನು ದೃಷ್ಟಿಯನ್ನು ತಿರುಗಿಸಿಬಿಟ್ಟ ಇದನ್ನೇ ಕಠೋಪನಿಷತ್ತು ಸ್ಪಷ್ಟವಾಗಿ ದಾಖಲಿಸ್ತದೆ ನಾವು ಈ ವಲ್ಲಿಯಲ್ಲೇ ನೋಡಿದ್ವಿ ಪರಾಂಚಿ ಖಾನಿ ಅಂತ ಈವಲೆಲ್ಲ ಹಿಂದಿನವಲ್ಲಿರಬೇಕು ಈ ವಲ್ಲಿಯ ಒಂದನೇ ಮಂತ್ರದಲ್ಲಿ ಬರುತ್ತೆ ಕಶ್ಚಿಧೀರ ಪ್ರತ್ಯಗಾತ್ಮಾನ ಅಂತ ಬರುತ್ತೆ ಯಾರೋ ಒಬ್ಬ ಬುದ್ಧಿವಂತ ಹೊರಗೆ ಹೋಡು ಹೋಗುವ ಇಂದ್ರಿಯಗಳನ್ನು ತಡೆದು ನಿಲ್ಲಿಸಿ ಪ್ರತ್ಯಗ್ ಆತ್ಮಾನ ತನ್ನ ಒಳಗಿರುವ ಆತ್ಮನನ್ನು ಅರಿತುಕೊಳ್ತಾನೆ ಅಂತ ಅವನು ಅದರಲ್ಲಿ ದಾಖಲೆ ಮಾಡಿದ್ದಾನೆ ಯಾರನ್ನು ಕುರಿತು ಹೇಳಿದ್ದು ಅಂತಂದರೆ ಹೀಗೆ ದೃಷ್ಟಿಯನ್ನು ಒಳಕ್ಕೆ ಸರಿಸಿ ಸತ್ಯವನ್ನು ಕಂಡುಕೊಂಡಂಥ ಒಬ್ಬ ಧೀರ ಬುದ್ಧಿವಂತನೂ ಹೌದು ಅವನು ಧೀರ ಸಾಹಸಿಗನೂ ಹೌದು ಇಡೀ ಮಾನವನ ಚರಿತ್ರೆಯಲ್ಲೇ ಒಂದು ಅಸಾಧಾರಣವಾದಂಥ ಒಂದು ಹೆಜ್ಜೆ ಇದು ಉಳಿದವರೆಲ್ಲ ಒಂದು ರೀತಿಯಲ್ಲಿ ನೋಡ್ತಾ ಇದ್ದರೆ ಇವನು ಬೇರೆ ರೀತಿಯಲ್ಲಿ ನೋಡ್ದ ಆಗ ಅರ್ಥ ಆಯಿತು ನಾನು ಹುಡುಕ್ತಾ ಇರುವಂಥ ಈ ವಸ್ತು ಎಲ್ಲೆಲ್ಲೋ ಇಲ್ಲ ದೂರದಲ್ಲಿ ಇಲ್ಲ ಏಳು ದ್ವೀಪಗಳ ಇಲ್ಲ ಏಳು ಸಮುದ್ರದ ಇಲ್ಲ ಅಥವಾ ಬೃಹತ್ತಾದ ಪರ್ವತಗಳ ಮೇಲೆ ಇಲ್ಲ ಮುಗಿಲ ಆಚೆ ಇಲ್ಲ ಅಂತರಿಕ್ಷ ಇತ್ಯಾದಿಗಳ ಮೇಲೆಲ್ಲ ಲೋಕ ಇದೆ ಅಂತ ಹೇಳ್ತಾ ಇದ್ದೀವಲ್ಲ ಅದೆಲ್ಲ ಅಲ್ಲ ನಿಜವಾದ ಆ ಸತ್ಯ ಇದೆಯಲ್ಲ ಮನುಷ್ಯನ ಹೃದಯದಲ್ಲಿ ಇದೆ ಇದು ಅವನಿಗೆ ಅರ್ಥವಾಯಿತು ಆಗ ಅವನೇನು ಮಾಡ್ದ ಈ ಮಾತನ್ನು ಹೇಳ್ತಾನೆ ಯದೇ ವೇಹ ತದ ಮೂತ್ರ ಯಾವುದು ಇಲ್ಲಿದೆಯೋ ಅದೇ ಅಲ್ಲಿ ಇದೆ ಆ ಲೋಕ ಬೇರೆ ಲೋಕ ಅಂತ ಹೇಳಿದೆ ಅಲ್ಲ ಅದು ಯಾವುದಂತಂದರೆ ಇಲ್ಲಿರುವಂಥದೇ ಈ ಲೋಕ ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣುವ ಹಾಗೆ ವಿಸ್ತಾರವಾಗಿ ನಮ್ಮ ಎದುರುಗಡೆ ಹರಡಿಕೊಂಡಿದೆಯಲ್ಲ ಇದಕ್ಕಿಂತ ಬೇರೆಯಾದಂಥದ್ದೊಂದು ಜಗತ್ತು ಅಂತ ನಾನು ಕಲ್ಪಿಸಿಕೊಂಡ್ರೆ ಅದು ಹಾಗಲ್ಲ ಅದು ಕಣ್ಣ ಮುಂದೆ ಇರುವಂಥ ಈ ಜಗತ್ತೇನೇ ಆ ಬ್ರಹ್ಮದ ಅಥವಾ ಆತ್ಮದ ಒಂದು ವ್ಯಕ್ತರೂಪ ಒಂದು ಮಂತ್ರದಲ್ಲಿ ಹೇಳುತ್ತೆ ಭಗವಂತ ಹೇಗಿದ್ದಾನೆ ಅಂತಂದರೆ ಈ ಜಗತ್ತನ್ನೆಲ್ಲ ವ್ಯಾಪಿಸ್ಕೊಂಡಿದ್ದಾನೆ ಇದರ ಆಚೆಗೂ ಇನ್ನೊಂದಷ್ಟು ದೂರ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಹೇಳುತ್ತೆ ಕೇವಲ ಇದಿಷ್ಟೇ ಅಲ್ಲ ಇದರ ಆಚೆಗೂ ಇದೆ ಅಂದರೆ ಭಗವಂತ ವ್ಯಕ್ತಗೊಂಡಾಗ ನಾನಾ ರೂಪಗಳಲ್ಲಿ ಅವನು ಪ್ರಕಟ ಪ ಇದು ಒಂದು ಪ್ರಕಟ ಪ್ರಕಟ ರೂಪ ಅತ್ಯತಿಷ್ಟ ದಶಾಂಗುಲಂ ಅಂತ ಹೇಳುತ್ತೆ ಹತ್ತು ಅಂಗುಲಗಳ ಆಚೆ ಇದನ್ನು ಮೀರಿ ಕೂಡ ಅವನು ಇದ್ದಾನೆ ಅಂದರೆ ಬರೇ ಇಷ್ಟೇ ಅಲ್ಲ ಈ ಜಗತ್ತಷ್ಟೇ ಅವನ ವ್ಯಕ್ತರೂಪ ಅಂತ ಹೇಳೋಕ್ಕಾಗೋದಿಲ್ಲ ಇದು ಒಂದು ಪ್ರಕಟ ರೂಪ ಇನ್ನೊಂದು ಕಲ್ಪನೆ ಏನು ಅಂತಂದರೆ ಇದನ್ನೆಲ್ಲ ತುಂಬಿಕೊಂಡಿದ್ದಾನೆ ಈಶಾವಾಸ್ಯಂಿದಂ ಸರ್ವಂ ಅಂತ ಹೇಳುತ್ತೆ ಉಪನಿಷತ್ತು ಇದೆಲ್ಲವೂ ಭಗವಂತ ತುಂಬಿಕೊಂಡಿರುವಂಥ ಅವನ ವಾಸಸ್ಥಾನ ಅಂತ ಇನ್ನೊಂದು ಕಡೆ ಹೇಳುತ್ತೆ ಸರ್ವಂ ಖಲಿದಂ ಬ್ರಹ್ಮ ಸರ್ವಂ ಖಲು ಇದಂ ಬ್ರಹ್ಮ ಅಂತ ಛಾಂದೋಗ್ಯ ಉಪನಿಷತ್ನಲ್ಲೂ ಇದೇ ಅಂಶವನ್ನು ಬೇರೆ ರೀತಿಯಲ್ಲಿ ಹೇಳುತ್ತೆ ಇದೆಲ್ಲವೂ ಬ್ರಹ್ಮ ಅಲ್ವೇ ಖಲು ಅಂತಂದರೆ ಅಲ್ವೇ ಸರ್ವಂ ಖಲ್ವಿದ್ ಬ್ರಹ್ಮ ಈ ಜಗತ್ತನ್ನು ಮೀರಿದಾನೆ ಅಂತ ಹೇಳೋದರಲ್ಲೂ ಒಂದು ಅರ್ಥ ಇದೆ ಅಂದರೆ ಈ ಜಗತ್ತು ಅಷ್ಟೇ ಇದರ ಆಚೆಗೆ ಏನೂ ಇಲ್ಲ ನಾವೇನು ಕಾಣುತ್ತೇವೆ ವ್ಯಕ್ತ ಜಗತ್ತು ಇದಿಷ್ಟೇ ಸತ್ಯ ಇದರಾಚೆಗೆ ದೇವರು ಧರ್ಮ ಇತ್ಯಾದಿ ಅಧ್ಯಾತ್ಮ ಅಂತೆಲ್ಲ ಹೇಳಿದರೆ ಅದು ಇಲ್ಲ ನಮಗೆ ಕಾಣೋದಿಲ್ಲ ನಾಸ್ತಿಕರು ಹೇಳುವಂಥ ಲೋಕಾಯುತರು ನಾಸ್ತಿಕರು ಹೇಳುವ ವಾದದ ತಿರುಳು ಇಷ್ಟೇ ಏನು ಕಾಣುತ್ತೆ ಏನು ಅನುಭವಿಸ್ತೀರಿ ಅದನ್ನು ಮಾತ್ರ ನಂಬಿ ಕಣ್ಣಿಗೆ ಕಾಣೋದನ್ನು ನಂಬಬೇಡಿ ಇವತ್ತು ವಿಜ್ಞಾನಿಗಳು ಅದನ್ನೇ ಹೇಳ್ತಾ ಇರೋದು ಯಾವುದು ಇಂದ್ರಿಯಗಳಿಂದ ನಿಮಗೆ ಗ್ರಹಿಸುವುದಕ್ಕೆ ಸಾಧ್ಯ ಅದಷ್ಟನ್ನೇ ನಂಬಿ ಆದರೆ ಇಂದ್ರಿಯಗಳನ್ನು ಮೀರಿ ಹೋಗಿ ಚಿಂತನೆ ಮಾಡಿದ ತತ್ವ ನಮ್ಮಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೇ ಬೆಳ್ಕೊಂಡು ಬಂತು ಬರೆಯೇ ಕಣ್ಣಿಗೆ ಕಂಡದಷ್ಟೇ ಸತ್ಯ ಅಲ್ಲ ಇದರ ಆಚೆಗೆ ಇದೆ ಮನಸ್ಸಿನದೊಂದು ಪ್ರಪಂಚ ಇದೆ ಬುದ್ಧಿಯದೊಂದು ಪ್ರಪಂಚ ಇದೆ ಇದಕ್ಕೆಲ್ಲ ಬೆನ್ನೆಲಬಾಗಿರುವಂಥ ಆತ್ಮನ ಪ್ರಪಂಚ ಅದು ಅಗೋಚರವಾಗಿ ಇದ್ದರೂ ಕೂಡ ಅದು ಅತ್ಯಂತ ಶಕ್ತಿಶಾಲಿಯಾದದ್ದು ಎಲ್ಲದಕ್ಕೂ ಕೂಡ ಆಧಾರವಾದದ್ದು ಹೀಗೆ ಅದನ್ನು ತಿಳಿದುಕೊಂಡವನು ಈ ಜಗತ್ತು ಇದಿಷ್ಟೇ ಅಂತ ಹೇಳೋದಿಲ್ಲ ಇದನ್ನೆಲ್ಲ ಭಗವಂತ ಅಥವಾ ಈ ಕಂಡುಕೊಂಡ ಶಕ್ತಿ ಇದೆಲ್ಲ ತುಂಬಿಕೊಂಡಿರಬಹುದು ಆದರೆ ಇದರ ಆಚೆಗೂ ವ್ಯಾಪಕವಾಗಿದೆ ಅದು ಎಷ್ಟು ದೂರ ಎಷ್ಟು ಕಾಲ ಅಥವಾ ಎಷ್ಟು ದೊಡ್ಡದು ಯಾರಿಗೂ ಗೊತ್ತಿಲ್ಲ ಅನಂತ ಅಂತ ಹೇಳುತ್ತೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತೇರಿಯ ಉಪನಿಷತ್ತಲ್ಲಿ ಹೇಳುತ್ತೆ ಆತ್ಮನ ಸ್ವರೂಪ ಹೇಗೆ ಅಂತಂದರೆ ಸತ್ಯ ಇರುವಿಕೆ ಸತ್ ಅಂತಂದರೆ ಇರುವುದು ಎಲ್ಲ ವಸ್ತುಗಳಿಗೂ ಕೂಡ ಅಸ್ತಿತ್ವ ಬಂದಿರುವುದು ಆ ಸತ್ ಎನ್ನುವುದರಿಂದಾಗಿ ಶ್ರೀರಾಮಕೃಷ್ಣರು ಇದನ್ನು ಅತ್ಯಂತ ಸರಳವಾಗಿ ಹೇಳುತ್ತಾರೆ ಎಲ್ಲರಿಗೂ ಗೊತ್ತಿರುವಂಥದೇ ಗಣಿತದಲ್ಲಿ ಒಂದು ಎನ್ನುವ ವಸ್ತುವಿನ ಮುಂದೆ ನೀವು ಎಷ್ಟೆಷ್ಟು ಸೊನ್ನೆ ಬರಿತೀರೋ ಅಷ್ಟು ಬೆಲೆ ಬರುತ್ತೆ ಒಂದನ್ನು ತೆಗೆದುಹಾಕಿದರೆ ಈ ಸಾವಿರ ಸೊನ್ನೆ ಹಾಕಿದರೂ ಅದಕ್ಕೆ ಬೆಲೆ ಇಲ್ಲ ಈ ಒಂದು ಅಂತ ಈ ಆತ್ಮ ಅಥವಾ ದೇವರು ಅದು ಇದ್ದದರಿಂದಲೇ ಈ ಎಲ್ಲ ಪ್ರಪಂಚಕ್ಕೆ ಅಸ್ತಿತ್ವ ಬಂದಿದೆ ಆದ್ದರಿಂದ ಅದೇ ಸತ್ ಇರುವಿಕೆ ಅದು ಇಲ್ಲದೆ ಹೋದರೆ ಇದೇನಿದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ ಅಸ್ತಿತ್ವವೇ ಇಲ್ಲ ಇದನ್ನೇ ಚಾಂದೋಗ್ಯೋಪನಿಷತ್ತಿನಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೇಳುತ್ತೆ ಶಿಷ್ಯನನ್ನ ಕುರಿತು ಸೌಮ್ಯ ಅಂತ ಹೇಳಿ ಗುರು ಹೇಳ್ತಾನೆ ಸತ್ ಎವ ಈ ಸತ್ ಎನ್ನುವುದೇ ಇದಂ ಅಗ್ರ ಆಸೀತ್ ಮೊದಲು ಇತ್ತು ಎಲ್ಲಕ್ಕಿಂತಲೂ ಮೊದಲು ಇತ್ತು ಅಂದರೆ ಈ ಪ್ರಪಂಚ ವ್ಯಕ್ತವಾಗುವುದಕ್ಕೆ ಮುಂಚೆ ಸೃಷ್ಟಿಯಾಗುವುದಕ್ಕೆ ಮುಂಚೆ ಇದ್ದಂತಹ ತತ್ವ ಈ ಸತ್ ಎನ್ನುವುದೇ ಆಗಿದೆ ಸತ್ ಅಂತ ಹೇಳಿದ ಸತ್ಯಂ ಜ್ಞಾನಂ ಅನಂತಂ ಜ್ಞಾನ ಅಲ್ಲಿ ಅಜ್ಞಾನ ಎನ್ನುವುದು ಇಲ್ಲ ಅರಿವು ಅಥವಾ ಪ್ರಜ್ಞೆ ಪೂರ್ಣ ರೂಪದಲ್ಲಿ ಅಲ್ಲಿ ಇರುತ್ತೆ ನಮಗೆಲ್ಲರಿಗೂ ಕೂಡ ಪ್ರಜ್ಞೆ ಇದೆ ಪ್ರಜ್ಞೆ ಇದ್ದದ್ದರಿಂದಲೇ ನಾವು ವಸ್ತು ವಿಷಯಗಳನ್ನು ವಸ್ತುಗಳನ್ನು ಅರಿತುಕೊಳ್ತೇವೆ ಚಿಂತಿಸ್ತೇವೆ ವಿಶ್ಲೇಷಣೆ ನಡೆಸ್ತೇವೆ ಆದರೂ ಕೂಡ ನಮಗೆ ಒಂದೊಂದು ಸಲ ಮಂಕು ಕವಿತದೆ ಗಾಢವಾದ ನಿದ್ರೆ ಕವಿದಾಗ ನಮ್ಮ ಹೊರ ಪ್ರಪಂಚದಲ್ಲಿ ಏನಾಗ್ತದೆ ಒಂದು ಚೂರೂ ಕೂಡ ನಮಗೆ ಗೊತ್ತಾಗುವುದಿಲ್ಲ ಇಲ್ಲಿ ಹೋಯಿತು ನಮ್ಮ ಪ್ರಜ್ಞೆ ಪ್ರತಿನಿತ್ಯ ನಾವು ನಿದ್ರಾಲೋಕಕ್ಕೆ ಹೋಗ್ತೇವೆ ವಾಪಸ್ ಬರ್ತೇವೆ ಪ್ರಜ್ಞೆಯನ್ನು ತಾತ್ಕಾಲಿಕವಾಗಿ ಕಳೆದುಕೊಳ್ತೇವೆ ಮತ್ತೆ ಅದನ್ನು ಪಡೀತೇವೆ ಸಾವಿನಲ್ಲಿ ಆ ಪ್ರಜ್ಞೆ ಶಾಶ್ವತವಾಗಿ ಹೊರಟು ಹೋಗುತ್ತೆ ಅಥವಾ ಜನನಕ್ಕೆ ಮುಂಚೆ ಅದು ಎಲ್ಲಿತ್ತೋ ಗೊತ್ತಿಲ್ಲ ಕೇವಲ ಅಲ್ಪಾವಧಿಯಲ್ಲಿ ಈ ಪ್ರಜ್ಞೆಯನ್ನು ನಾವು ಹೊಂದಿರುತ್ತೇವೆ ಆದರೆ ಆತ್ಮನಲ್ಲಿ ಈ ಪ್ರಜ್ಞೆ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಆದಿ ಅಂತ್ಯ ಇಲ್ಲ ತಾತ್ಕಾಲಿಕ ಅಂತ ಇಲ್ಲ ಕೇವಲ ಒಂದು ಸ್ವಲ್ಪ ಮಾತ್ರ ಅರಿವು ಅಂತ ಇಲ್ಲ ನಮಗೆ ಇರುವ ಎಲ್ಲ ಅರಿವು ಕೂಡ ಕೇವಲ ಸೀಮಿತವಾದದ್ದು ನಮಗೆ ಸಂಪೂರ್ಣವಾಗಿ ಯಾವ ಊರಿನ ಪರಿಚಯ ಇದೆ ಅಂತ ಕೇಳಿದರೆ ನಾವು ಹೇಳ್ತೇವೆ ಮೈಸೂರು ಎಲ್ಲ ಗೊತ್ತಿದೆ ನಿಜವಾಗಿ ನಮ್ಮ ನಾವು ಇರುವ ಮನೆ ಸುತ್ತಮುತ್ತ ಬಡಾವಣೆ ಬೀದಿ ಒಂದು ಏರಿಯಾ ಅದರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಪಕ್ಕದ್ದು ಅಷ್ಟು ಗೊತ್ತಿಲ್ಲ ಇನ್ನೊಂದು ನಾಲ್ಕು ಬೀದಿ ಆ ಕಡೆ ಹೋದರೆ ಅದರ ಬಗ್ಗೆ ಇನ್ನಷ್ಟು ಕಡಿಮೆ ಗೊತ್ತಿದೆ ಪಟ್ಟಣ ಬೆಳೀತಾಯಿದೆ ದೂರ ಒಂದು ಊರು ಬೆಳೀತಾ ಒಂದು ಲೇಔಟ್ ಮಾಡ್ತಾಯಿದ್ದಾರಂತೆ ಅದರ ಬಗ್ಗೆ ಕೇಳಿ ಮಾತ್ರ ಗೊತ್ತಿದೆ ನೋಡಿ ಏನೇನೂ ಗೊತ್ತಿಲ್ವಲ್ಲ ಇನ್ನೂ ಗಲ್ಲಿಗಲ್ಲಿ ಒಳಗೆ ಹೋದರೆ ಏನೇನು ಪ್ರಪಂಚ ಇದೆ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಹೋಗಲಿ ನಮ್ಮ ಬಡಾವಣೆಯಲ್ಲಿ ಎಷ್ಟು ಮನೆಗಳಿವೆ ಎಷ್ಟು ಜನ ಇದ್ದಾರೆ ಅವ್ರಿಗೆ ಎಂಥೆಂಥ ಕಾಯಿಲೆ ಇದೆ ಯಾವ್ಯಾವ ಸಮಸ್ಯೆಗಳಿವೆ ಅವರ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆಯಲ್ಲ ನಮಗೆ ಗೊತ್ತಿದೆಯಾ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆಯಾ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಹೀಗಿರುವಾಗ ನಮ್ಮ ಜ್ಞಾನ ಎಷ್ಟು ಸೀಮಿತವಾದದ್ದು ಆತ್ಮನಲ್ಲಿ ಈ ಸೀಮಿತತೆ ಎನ್ನುವುದೇ ಇಲ್ಲ ಸಂಪೂರ್ಣ ಜ್ಞಾನ ಯಾಕಂದರೆ ಅದು ಎಲ್ಲ ಜ್ಞಾನಗಳ ಕೇಂದ್ರ ಆಗಿದೆ ನಮ್ಮಲ್ಲಿ ವ್ಯಕ್ತ ಆಗ್ತಾ ಈ ಚೈತನ್ಯ ಇದೆಲ್ಲ ಅದರ ಕೇವಲ ಒಂದು ಕಿರಣ ಅದಕ್ಕೆ ಅದರದ್ದೇ ಆದಂಥ ಮಿತಿ ಇದೆ ಮನಸ್ಸಿನ ಮೂಲಕ ಅದು ವ್ಯಕ್ತವಾಗ್ತಾ ಇದೆ ಮನಸ್ಸು ಅನ್ನೋದೊಂದು ಯಂತ್ರದ ಹಾಗೆ ಒಳ್ಳೆಯ ಉದಾಹರಣೆ ಅಂತಂದರೆ ಎಲ್ಲೋ ಕೇಬಲಲ್ಲಿ ಬರುವಂಥ ಆ ವಿದ್ಯುತ್ತಿನ ಪ್ರವಾಹಗಳು ಬಂದು ನಿಮ್ಮ ಮನೆಯ ಟಿ ವಿಯ ಆ ಸ್ಕ್ರೀನ್ನಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದೆಯಲ್ಲ ನಾನಾ ವ್ಯಕ್ತಿಗಳೆಲ್ಲ ಓಡಾಡುವಾಗ ಏನೇನೋ ಪ್ರಪಂಚ ಅದೇ ರೀತಿ ನಮ್ಮ ಮನಸ್ಸಿನ ಮುಖಾಂತರ ಎಲ್ಲಿಂದಲೋ ಒಂದು ಚೈತನ್ಯ ಬಂದು ಪ್ರೊಜೆಕ್ಟ್ ಆಗ್ತಾಯಿದೆ ಅದು ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕೇಂದ್ರವಿಂದು ಒಂದೇ ಒಂದು ಕೇಬಲ್ ಕನೆಕ್ಷನ್ ಅದು ಭಗವಂತನದ್ದೇ ಶಾಸ್ತ್ರದಲ್ಲಿ ಇದನ್ನು ಹೇಳ್ತದೆ ಆದರೆ ಈ ಆಧುನಿಕ ರೀತಿಯಲ್ಲಿ ಹೇಳೋದಿಲ್ಲ ಅಷ್ಟೇ ಅನಂತ ಎನ್ನುವ ಪದವನ್ನು ಕೂಡ ಅಲ್ಲಿ ಬಳಸಿದ್ದಾರೆ ಆತ್ಮನನ್ನು ಕುರಿತು ಸತ್ಯ ಜ್ಞಾನಮನಂತಂ ಅಲ್ಲಿ ಅಂತ್ಯ ಇಲ್ಲದ ಒಂದು ಅಸ್ತಿತ್ವ ಅಂತ ಹೇಳುತ್ತಾರೆ ಸತ್ಯ ಅಂದರೆ ಸತ್ ಅಂತಂದರೆ ಅಸ್ತಿತ್ವ ಜ್ಞಾನ ಸತ್ ಚಿತ್ತ ಆನಂದ ಅಂತ ಹೇಳೋದು ಕೂಡ ಇದೇ ರೀತಿಯದ್ದೇ ಇನ್ನೊಂದು ಬಗೆಯ ತತ್ವ ಅದು ಅನಂತ ಅಂದರೆ ಎಂಡ್ಲೆಸ್ ಯಾವುದೇ ಮಿತಿ ಇಲ್ಲ ಇದು ನಮಗೆ ಊಹೆ ಮಾಡೋಕ್ಕಾಗೋದಿಲ್ಲ ನಾವು ಎಷ್ಟು ಊಹೆ ಮಾಡ್ತೀವಿ ಅನಂತ ಅಂದರೆ ಏನು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಹೋದರೆ ಆಕಾಶವನ್ನು ಕಲ್ಪಿಸ್ಕೊಳ್ತೇವೆ ಆಕಾಶಕ್ಕೆ ಕೊನೆ ಇಲ್ಲ ಅಂತ ಎಷ್ಟು ದೂರ ಹೋಗ್ತೀವಿ ನಾವು ಎಲ್ಲೋ ಹೋಗ್ತೀವಿ ಅಲ್ಲಿ ಒಂದು ಗೋಡೆ ಏನೋ ಇದೆ ಅಂತ ಭಾವಿಸ್ತೀವಿ ಅದರಾಚೆಗೆ ನಮ್ಮ ಮನಸ್ಸು ಹೋಗೋದೇ ಇಲ್ಲ ಎಲ್ಲೋ ಒಂದು ತಡೆ ಯಾಕಂದರೆ ಮನಸ್ಸಿಗೆ ಈ ಒಂದು ಸ್ವಭಾವ ಇದೆ ಯಾಕಂದರೆ ಮನಸ್ಸು ಸೀಮಿತವಾದದ್ದೇ ಒಂದು ಮಿತಿಯನ್ನು ಮೀರಿ ಚಿಂತನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಆತ್ಮನಿಗೆ ಹಾಗಲ್ಲ ಪ್ರತಿಯೊಂದೊಂದು ಅಂಶ ತೆಗೆದುಕೊಂಡರೂ ಅದರ ಗುಣ ಅನಂತವಾದದ್ದು ಹೀಗೆ ಇದನ್ನು ಜಾಸ್ತಿ ಜಾಸ್ತಿ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಅಲ್ಲಿ ಎಲ್ಲ ಭೇದಗಳು ಕಳೆದು ಹೋಗ್ತವೆ ಈ ಲೋಕವನ್ನು ವ್ಯಾಪಿಸಿದೆ ಇದರ ಆಚೆಗೆ ವ್ಯಾಪಿಸಿದೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವಾಗ ಭೇದ ಇಲ್ಲಿ ಉಳಿಯುತ್ತದೆ ಭೇದ ಮಾಡುವಂಥ ವಸ್ತುವನ್ನೇ ತುಂಬಿಕೊಂಡಿದೆ ಅದು ಒಂದು ಬೋರ್ಡ್ ಮೇಲೆ ಒಂದು ಗೆರೆ ಹೇಳಿದ್ರೆ ಎರಡು ಭಾಗ ಆಗುತ್ತೆ ಅಥವಾ ಒಂದು ಸಣ್ಣ ಒಂದು ಬಟ್ಟೆಯನ್ನು ಎರಡು ಮಾಡಬೇಕು ಭೇದ ಮಾಡಬೇಕು ಅಂದರೆ ಅದನ್ನು ಮಧ್ಯೆ ಹರಿಯಬೇಕಾಗ್ತದೆ ಈ ಭೇದದ ನಡುವೆ ಕೂಡ ಅವನು ವ್ಯಾಪಿಸ್ಕೊಂಡಿದ್ದಾನೆ ಅಂತ ಅಂದ್ರೆ ಅಂದಮೇಲೆ ಅಲ್ಲಿ ಭೇದ ಆಗೋಕ್ಕೆ ಸಾಧ್ಯವೇ ಇಲ್ಲ ಸರ್ವವ್ಯಾಪಕ ಅಂತ ಒಂದು ಕಲ್ಪನೆಯನ್ನ ಈ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಳ್ತೇವೆ ಆದರೆ ಅದರ ನಿಜವಾದ ಸ್ವರೂಪ ಹೇಗೆ ನಮಗೆ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಇಂಥ ಸ್ವಭಾವದ ಆತ್ಮನನ್ನು ಅರಿತುಕೊಂಡವನಿಗೆ ಈ ಲೋಕದಲ್ಲಿ ಅದೇ ಕಾಣಿಸ್ತದೆ ಆ ಆತ್ಮನ ಇರುವಿಕೆಯನ್ನೇ ಇಲ್ಲೆಲ್ಲೂ ಕಂಡುಕೊಳ್ತಾನೆ ಆಮೇಲೆ ಅವನ ನಿಜವಾದ ಸ್ವಭಾವವನ್ನು ಕಂಡುಕೊಂಡವನಿಗೆ ಈ ಜಗತ್ತು ಇದು ಬೇರೆಯಾಗಿಯೇನು ಕಾಣುವುದಿಲ್ಲ ಇದು ಆತ್ಮನಲ್ಲೇ ಇರುವ ಹಾಗೆ ಕಾಣುತ್ತದೆ ಗೀತೆಯಲ್ಲಿ ಹೇಳ್ತಾನೆ ಸುಂದರವಾಗಿ ವ್ಯೋಮಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಅಂತ ಹೇಳ್ತಾನೆ ನನ್ನನ್ನು ಎಲ್ಲೆಲ್ಲೂ ಯಾರು ಕಾಣ್ತಾನೋ ಅದೇ ರೀತಿ ಎಲ್ಲರನ್ನೂ ಕೂಡ ನನ್ನಲ್ಲಿ ಯಾರು ಕಾಣ್ತವನೋ ಅಂಥವನು ಶ್ರೇಷ್ಠ ಅಂದರೆ ಎಲ್ಲರ ಅಂತರಂಗದಲ್ಲಿ ಎಲ್ಲ ವಸ್ತುಗಳ ಅಂತರಂಗದಲ್ಲಿ ಸರ್ವತ್ರ ಅಂದರೆ ಕೇವಲ ಮನುಷ್ಯರು ಅಂತಲ್ಲ ಅರ್ಥ ಎಲ್ಲೆಡೆ ಅಂತ ಅರ್ಥ ಅಂದರೆ ಪ್ರತಿಯೊಂದು ಕಣಕಣವೂ ಕೂಡ ಲೆಕ್ಕಕ್ಕೆ ತಗೊಳ್ಬೇಕಾಗ್ತದೆ ಅದರಲ್ಲೆಲ್ಲ ಭಗವಂತನ ಅಸ್ತಿತ್ವವನ್ನು ಯಾರು ಕಾಣ್ತಾನೋ ಅವು ಕೂಡ ಭಗವಂತನಲ್ಲೇ ನೆಲೆಸಿದೆ ಅಂತ ಯಾರು ಕಾಣ್ತಾನೋ ಅಂದರೆ ಇದೇ ಏಕತೆ ಇಲ್ಲೇನಿದೆಯೋ ಅಲ್ಲೋ ಅದೇ ಇದೆ ಅಲ್ಲೇನೇ ಇದೆ ಅದು ಇಲ್ಲೇ ಇದೆ ಅಂತ ಹೇಳ್ತಾರಲ್ಲ ಅದೇ ವಿಚಾರ ಪರಿಪೂರ್ಣವಾದಂಥ ಎನ್ನ ಮಂತ್ರ ಹೇಳತ್ತೆ ತತ್ರ ಸತಿ ಉಪಾಧಿಸ್ವಾವಭೇದೃಷ್ಟಿಲಕ್ಷಣೆಯ ಅವಿ ಮೋಹಿ ಸನ್ ಯ ಇಹ ಬ್ರಹ್ಮಿ ಅನಾಭೂತೆ ಪರಸ್ಮ್ ಅನ್ಯೋಹಂ ಮತ್ತ ಅನ್ಯತ್ ಪರಂ ಬ್ರಹ್ಮವಿನ್ನವ ಪಶ್ಯತಿ ಉಪಲಭತೆ ಸಹ ಮೃತ್ಯೋ ಮರಣಾತ್ ಮೃತ್ಯು ಮರಣಂ ಪುನಃಪುನಃ ಜನನ ಮರಣ ಭಾವ ಆಪ್ನೋತಿ ಪ್ರತಿಪದ್ಯತೆ ಹೀಗೆ ಇರುವಾಗ ಈ ನಾನಾ ಬಗೆಯ ಭೇದವನ್ನು ಕಾಣುವುದೇ ಸ್ವಭಾವವಾಗಿರುವಂಥ ಅವಿದ್ಯೆಯಿಂದಾಗಿ ಮೋಹಿತನಾದ ಒಬ್ಬ ವ್ಯಕ್ತಿ ಪರಬ್ರಹ್ಮದಿಂದ ನಾನು ಬೇರೆ ಅಥವಾ ಆ ಬ್ರಹ್ಮ ನನಗಿಂತ ಬೇರೆಯಾದದ್ದು ಅಂತ ಭಿನ್ನತೆಯನ್ನು ಕಾಣ್ತಾರೆ ಈ ಭಿನ್ನತೆ ಕಾಣುವುದಕ್ಕೆ ಯಾವುದು ಕಾರಣ ಅಂತಂದರೆ ಅವಿದ್ಯೆ ಯಾಕಂದರೆ ಅವಿದ್ಯೆಯ ಸ್ವಭಾವವೇ ಅದು ಎಲ್ಲ ಕಡೆ ಬೇರೆ ಬೇರೆಯನ್ನು ಕಾಣುವಂಥದ್ದು ಏಕತೆ ಕಾಣುವುದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಹೀಗೆ ಎಲ್ಲೆಲ್ಲಿ ಭಿನ್ನತೆಯನ್ನು ಯಾರ್ಯಾರು ಕಾಣ್ತಾನೋ ಅಂಥವನು ಮತ್ತೆ ಮತ್ತೆ ಮರಣವನ್ನು ಹೊಂದುತ್ತಾನೆ ಮೃತ್ಯೋ ಸಮೃತ್ಯುಮಾಪ್ನೋತಿ ಮರಣದಿಂದ ಮರಣವನ್ನು ಕಾಣುವುದು ಅಂತಂದರೆ ಎಷ್ಟು ಮರಣ ಆಯಿತು ಒಬ್ಬ ಸತ್ತ ಮೇಲೆ ಮುಗೀತಲ್ಲ ಅಂತ ಕೇಳುವುದು ಮುಗಿಲಿಲ್ಲ ಮರಣ ಆದ ನಂತರ ಜನನ ಇದೆ ಜನ ಆದಮೇಲೆ ಇನ್ನೊಂದು ಮರಣ ಬರುತ್ತೆ ಅಂದರೆ ನಿರಂತರವಾದ ಈ ಸಂಸಾರ ಚಕ್ರದಲ್ಲಿ ಅವನು ಸಿಲುಕಿ ಹಾಕಿಕೊಂಡು ಸತ್ಯದ ಅಥವಾ ಪರಬ್ರಹ್ಮದ ನೈಜಸ್ವ ಭಾವವನ್ನು ಕಾಣುವುದಿಲ್ಲ ಅವನು ನಾನಾತ್ವವನ್ನೇ ಕಾಣತಾನೆ ನಾನಾತ್ವವನ್ನು ಕಾಣುವುದರಿಂದಲೇ ಅವನಿಗೆ ಸಂಸಾರವನ್ನು ಮೀರಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಈ ಮಂತ್ರ ಇದಿಷ್ಟನ್ನು ಹೇಳ್ತದೆ ಒಟ್ಟಿನಲ್ಲಿ ಏಕತೆಯನ್ನು ಕಾಣಬೇಕು ಅದನ್ನು ಕಂಡ್ರೆ ಮೃತ್ಯುವಿನಿಂದ ಮೃತ್ಯೆಗೆ ಮೃತ್ಯುವಿಗೆ ಸಾಗುವಂಥ ಈ ಸಂಸಾರ ಚಕ್ರದಿಂದ ಪಾರಾಗಬಹುದು ಇದನ್ನು ಕೂಡ ಈ ಮಂತ್ರ ಸೂಚಿಸ್ತದೆ ಮುಂದಿನ ಮಂತ್ರದಲ್ಲಿ ಇದಕ್ಕೇನು ಮಾರ್ಗ ಅದನ್ನು ಹೇಳ್ತಾನೆ ಮನಸೈವೇದಾ ಮಾಪ್ತವ್ಯ ನೇಹ ನಾನಾಸ್ತಿ ಕಿಂಚನ ಯ ಇಹ ನಾನೇವ ಪಶ್ಯತಿ ಈ ಮಂತ್ರದ ಎರಡನೇ ಭಾಗ ಹಿಂದಿನ ಮಂತ್ರದ ಹಾಗೆಯೇ ಇದೆ ಹಿಂದಿನ ಮಂತ್ರದಲ್ಲಿ ಹೇಳ್ತಾ ಇತ್ತು ಮೃತ್ಯೋಸ್ಸ ಆಪ್ನೋತಿ ಯ ಇಹ ನಾನೇವ ಪಶ್ಯತಿ ಯಾರು ನಾನಾತ್ತೋನು ಇಲ್ಲಿ ಕಾಣ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವಿಗೆ ಮೃತ್ಯುವಿನಿಂದ ಮೃತ್ಯುವನ್ನೇ ಪಡಿತಾನೆ ಆಪ್ನೋತಿ ಅಂದರೆ ಪಡೆಯುವುದು ಇಲ್ಲಿ ಹೇಳ್ತಾನೆ ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಮೃತ್ಯುವಿನಿಂದ ಮೃತ್ಯುವಿಗೆ ಹೋಗ್ತಾನೆ ಮೃತ್ಯುವನ್ನೇ ಪಡಿತಾನೆ ಅಂದರು ಮೃತ್ಯುವಿಗೆ ಹೋಗ್ತಾನೆ ಅಂತ ಅಂದರು ಅದರಿಂದ ಹೊರಕ್ಕೆ ಬರಕ್ಕಾಗುವುದಿಲ್ಲ ಅಂತ ಅರ್ಥ ಯಾ ಇಹ ನಾನೇವ ಪಶ್ಯತಿ ಮಾತು ಮಾತ್ರ ಬೇರೆ ಅರ್ಥವೊಂದೇ ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಅಂದರೆ ಆರಂಭದ ಒಂದು ಭಾಗ ಮನಸಾ ಏವ ಇದಂ ಆಪ್ತವ್ಯಂ ಮನಸೈವೇದ ಮನಸಾ ಇವ ಇದಂ ಮನಸಾ ಇವ ಇದಂ ಮನಸ್ಸಿನಿಂದಲೇ ಇದನ್ನು ಆಪ್ತವ್ಯಂ ಹೊಂದತಕ್ಕದ್ದು ಬಹಳ ಪ್ರಧಾನವಾದ ಮಾತು ಯಾಕೆ ಅಂತಂದರೆ ಅತ್ಯಂತ ಪ್ರಾಯೋಗಿಕವಾದಂಥ ಒಂದು ಸಂಗತಿ ಇದು ಅಧ್ಯಾತ್ಮ ಏನಿದ್ರೂ ಕೂಡ ನಡೆಯುವುದು ಮನಸ್ಸಿನಲ್ಲಿ ಅದರ ಮಹತ್ವವನ್ನು ಇದರಲ್ಲಿ ಹೇಳ್ತಾರೆ ಇಷ್ಟು ಸಣ್ಣ ಒಂದು ಮಾತಾಗಿದ್ದರೂ ಕೂಡ ಅದರ ವ್ಯಾಪ್ತಿ ಬಹಳ ದೊಡ್ಡದು ಈ ಎಲ್ಲ ಕಾರ್ಯಗಳು ಇಲ್ಲಿ ತನಕ ಹೇಳಿದಂಥದ್ದು ಯೋಗ ಆಗಿರಲಿ ಜ್ಞಾನ ಅಂತ ಹೇಳಿದ್ದಿರಲಿ ಮೃತ್ಯುವನ್ನು ದಾಟಿ ಹೋಗುವುದಂತಾಗಿರಲಿ ಆತ್ಮನ ಅಥವಾ ಪರಬ್ರಹ್ಮನ ಅನುಭವ ಆಗಿರಲಿ ಇದೆಲ್ಲ ನಡೆಯುವುದು ಮನಸ್ಸಿನಲ್ಲೇ ಮನಸ್ಸಿನ ಮುಖಾಂತರ ನಡೀಬೇಕು ಮನಸ್ಸನ್ನು ಉಪಕರಣವಾಗಿಟ್ಟುಕೊಂಡು ಅದರ ಮೂಲಕವೇ ನಡೀಬೇಕು ಆದ ಕಾರಣ ಈ ಎಲ್ಲ ಸಾಧನೆಗೆ ಅತ್ಯಂತ ಪ್ರಧಾನವಾದ ಮುಖ್ಯವಾದ ಒಂದು ವಸ್ತುವೇ ಮನಸ್ಸು ಅದನ್ನು ಇಲ್ಲಿ ಹೇಳುತ್ತೆ ಮನಸ್ಸ ಇವ ಮನಸ್ಸಾ ಏವ ಇದಂ ಆಪ್ತವ್ಯಂ ಯಾಕೆ ಅಂತ ಇದನ್ನು ಶಂಕರಾಚಾರ್ಯರು ಒಂದು ಮಾತಲ್ಲಿ ವಿವರಿಸ್ತಾರೆ ಪ್ರಾಕ್ ಏಕತ್ವವಿಜ್ಞಾನಾತ್ ಈ ಏಕತೆಯ ಜ್ಞಾನ ಬರುವುದಕ್ಕೆ ಪ್ರಾಕ್ ಮೊದಲು ಆಚಾರ್ಯ ಆಗಮ ಸಂಸ್ಕೃತೇನ ಮನಸಾ ಇವ ಇದ್ರಹ್ಮ ಏಕರಸಂ ಅರ್ಥವ್ಯಂ ಈ ಜ್ಞಾನ ಬರುವುದಕ್ಕೆ ಮೊದಲು ಆಚಾರ್ಯರಿಂದ ಗುರುಗಳಿಂದ ಪಾಠವನ್ನು ಸಂಸ್ಕಾರವನ್ನು ಹೊಂದಿ ಆಗಮ ಅಂದರೆ ಶಾಸ್ತ್ರ ಶಾಸ್ತ್ರದಿಂದಲೂ ಗುರುವಿನಿಂದಲೂ ಇದನ್ನು ಪಡೆಯಬೇಕು ಸಹಜವಾಗಿ ಮನುಷ್ಯನಿಗೆ ಈ ಜ್ಞಾನ ಬರುವುದಿಲ್ಲ ಇಶ್ ಆಚಾರ್ಯ ಅಂತಂದರೆ ಅದಕ್ಕೆ ತುಂಬ ವ್ಯಾಪಕವಾದ ಅರ್ಥ ಇದೆ ಗುರು ಅಂತಂದರೆ ಶಾಲೆಯಲ್ಲಿ ಪಾಠ ಹೇಳುವವನು ಗುರುವೆ ಅಕ್ಷರಾಭ್ಯಾಸ ಮಾಡಿಸಿದವನು ಗುರು ಅಥವಾ ನಮ್ಮ ವೃತ್ತಿ ಅದನ್ನು ಕಲಿಸಿಕೊಟ್ಟವನು ಗುರುವೆ ಒಬ್ಬ ಬಡಗಿಗೆ ಯಾರು ಉಳಿ ಹಿಡಿಯಕ್ಕೆ ಕಲಿಸ್ತಾನೆ ಅವನು ಗುರುವೇ ಅಥವಾ ನೇಗಿಲಿಗೆ ಎತ್ತನ್ನು ಕಟ್ಟಿ ಉಳುವುದಕ್ಕೆ ಯಾರು ಕಲಿಸ್ತಾನೆ ಅಪ್ಪ ಮಗನಿಗಿರಲಿ ಅಥವಾ ಯಾರೇ ಇರಲಿ ಅವನು ಗುರುವೇ ಇನ್ನು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಹೇಳಿಕೊಟ್ಟಂಥವನು ಗುರುವನೇ ವ್ಯಾಕರಣ ಆಗಿರಲಿ ಉಪನಿಷತ್ತಾಗಿರಲಿ ಕಾವ್ಯ ಆಗಲಿ ಮೀಮಾಂಸೆ ಆಗಿರಲಿ ಖಗೋಳ ವಿಜ್ಞಾನ ಆಗಿರಲಿ ಸಾಕಷ್ಟು ಶಾಸ್ತ್ರಗಳಿವೆ ಅದನ್ನು ಹೇಳಿಕೊಟ್ಟವನು ಗುರುವೇ ನಮ್ಮಲ್ಲಿ ಒಂದು ಮಾತಿದೆ ಒಂದು ಅಕ್ಷರ ಕಲಿಸಿದವನು ಗುರು ಅಂತ ಗೊತ್ತಿಲ್ಲದ ವಿಷಯವನ್ನು ಯಾವ ಒಂದು ಚಿಕ್ಕದೇ ಯಾರು ಯಾರಿಗೆ ಹೇಳಿಕೊಡ್ತಾನೋ ಅವನು ಗುರು ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದನ್ನು ಹೇಳಿಕೊಡುವುದು ಎನ್ನುವುದು ಬಹಳ ಮುಖ್ಯ ಅದರಿಂದಲೇ ಅಜ್ಞಾನ ತೊಲಗುತ್ತದೆ ಆದ್ದರಿಂದ ಯಾರು ಅಜ್ಞಾನವನ್ನು ತೊಲಗಿಸ್ತಾನೆ ಅವನೇ ಗುರು ಅವನು ಚಿಕ್ಕವನಾಗಿರಲಿ ದೊಡ್ಡವನಾಗಿರಲಿ ಅನೇಕ ಸಲ ಮಕ್ಕಳು ಅಪ್ಪಂದರಿಗೆ ಗುರು ಆಗ್ತಾರೆ ತಂದೆಗೆ ಗೊತ್ತೇ ಇರುವುದಿಲ್ಲ ಹೇಳ್ಕೊಡ್ತಾನೆ ಮಕ್ಕಳು ಆದರೆ ತಂದೆ ತನ್ನ ಸ್ವಾಭಾವಿಕವಾದ ಬಿಗುಮಾನದಿಂದಲೋ ಅಹಂಕಾರದಿಂದಲೋ ತನ್ನ ಅಂತಸ್ತು ಇತ್ಯಾದಿಗಳಿಂದಲೋ ತನ್ನ ಮಗನನ್ನ ಗುರು ಅಂತ ಹೇಳೋಕ್ಕಾಗತ್ತಾ ಒಪ್ಕೊಳ್ಳೋದಿಲ್ಲ ಆದರೆ ನಿಜವಾಗಿ ಆಗೋದು ಅಜ್ಞಾನ ಹೊರಟು ಹೋಯಿತು ನಾವು ಒಪ್ಕೊಳ್ಳದೇ ಇರ್ಬೋದು ಆಗುವ ಕೆಲಸ ಅದೇನೆ ಇದರ ವ್ಯಾಪ್ತಿ ಎಷ್ಟು ದೂರ ಇದೆ ಅಂತಂದರೆ ಎಲ್ಲ ಅಜ್ಞಾನಗಳನ್ನು ಕೂಡ ನಿವಾರಣೆ ಮಾಡಿ ಅತ್ಯುನ್ನತವಾದ ಸಾಕ್ಷಾತ್ಕಾರವನ್ನು ಕೊಡುವಂಥವನು ಗುರುವೇ ಹೀಗೆ ನಾನಾ ಬಗೆಯ ಗುರುಗಳಿದ್ದರೂ ಕೂಡ ನಿಜವಾದ ಗುರು ಯಾರು ಅಂತಂದರೆ ಯಾರು ಸತ್ಯದ ಮಾರ್ಗವನ್ನು ತಿಳಿಸಿಕೊಡ್ತಾನೆ ಗುರಿ ಮುಟ್ಟುವಲ್ಲಿವರೆಗೂ ಕೂಡ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಇಷ್ಟ ದೇವತೆಯ ದರ್ಶನ ಮಾಡಿಕೊಟ್ಟು ಆ ಇಷ್ಟ ದೇವತೆಯಲ್ಲಿ ಒಂದಾಗಿಬಿಡ್ತಾನೆ ಸಾಕ್ಷಾತ್ ಪರಮಾತ್ಮನೇ ಗುರು ಅವನೇ ಗುರುವಿನ ಸ್ವರೂಪದಲ್ಲಿ ಬಂದು ಶಿಷ್ಯನಿಗೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ ಹೀಗೆ ವ್ಯಾಪ್ತಿ ಅನ್ನೋದು ಬಹಳ ದೊಡ್ಡದು ಒಟ್ಟಿನಲ್ಲಿ ಈ ಅಧ್ಯಾತ್ಮದ ಆತ್ಮವನ್ನು ಕುರಿತಾದ ಜ್ಞಾನವನ್ನು ಹೇಳಿಕೊಟ್ಟಂಥವನು ಆಚಾರ್ಯ ಅವನಿಂದ ಕಲಿತು ಅಥವಾ ಶಾಸ್ತ್ರ ಶಾಸ್ತ್ರದಿಂದಲೂ ಕೂಡ ಸ್ವತಃ ನಾವು ಅಧ್ಯಯನ ಮಾಡಿಕೊಳ್ಳುವ ಶಕ್ತಿ ನಮಗೆ ಸಿಕ್ಕಿದಾಗ ಶಾಸ್ತ್ರವನ್ನು ಓದಿಕೊಂಡು ಕೂಡ ನಾವು ಅಧ್ಯಾತ್ಮವನ್ನು ಕಲಿಬಹುದು ಉಪನಿಷತ್ತುಗಳಾಗಲಿ ವೇದಗಳಾಗಲಿ ಭಗವದ್ಗೀತೆಯಾಗಲಿ ಅಥವಾ ಸಂತರ ಜೀವನ ಕಥೆಗಳನ್ನಾಗಲಿ ಅವರ ವೈರಾಗ್ಯದ ತ್ಯಾಗದ ಜೀವನವಾಗಿರಲಿ ಉಪದೇಶಗಳಾಗಲಿ ಇವನ್ನೆಲ್ಲ ನಾವು ಅಧ್ಯಯನ ಮಾಡಿಕೊಂಡು ತ್ಯಾಗ ವೈರಾಗ್ಯ ಭಕ್ತಿ ಜ್ಞಾನ ಇತ್ಯಾದಿಗಳನ್ನೆಲ್ಲ ಸಂಪಾದನೆ ಮಾಡಬಹುದು ನಮ್ಮ ಮನಸ್ಸು ಅದರಿಂದಲೂ ಸಂಸ್ಕಾರ ಹೊಂದುತ್ತದೆ ಹಾಗಾಗಿ ಆಚಾರ್ಯ ಶಾಸ್ತ್ರ ಇವುಗಳನ್ನೆಲ್ಲ ಮೊದಲೇ ಮಾಡಬೇಕು ಅಂತಾನೆ ನಮಗೆ ಜ್ಞಾನ ಬರೋದಕ್ಕೆ ಮುಂಚೆ ಇದೆಲ್ಲ ನಡೀಬೇಕು ಪ್ರಾಗ್ ಏಕತ್ವ ವಿಜ್ಞಾನ ಅಂತ ಏಕತ್ವವಿಜ್ಞಾನಕ್ಕೆ ಮೊದಲೇ ಇದನ್ನೆಲ್ಲ ಪಡೆದು ಆಚಾರ್ಯ ಆಗಮ ಸಂಸ್ಕೃತೇನ ಮನಸ ಸಂಸ್ಕಾರ ಹೊಂದಿದ ಮನಸ್ಸಿನಿಂದ ಇದನ್ನು ಪಡೀಬೇಕು ಮನಸಾ ಏವ ಇದಂ ಆಪ್ತವ್ಯಂ ಅಂತಂದರೆ ಯಾವ ಮನಸ್ಸಿನಿಂದ ಸಂಸ್ಕಾರ ಹೊಂದಿದ ಮನಸ್ಸಿನಿಂದ ಎಲ್ಲರಿಗೂ ಇದು ಬರುವುದಿಲ್ಲ ಈ ಜ್ಞಾನ ಟ್ರೈನಿಂಗ್ ಬೇಕು ಸರಿಯಾದ ತರಬೇತಿ ಚೆನ್ನಾಗಿ ಶಾಸ್ತ್ರವಿಜ್ಞಾನವನ್ನು ಕಲಿತಿರಬೇಕು ಆಚಾರ್ಯರಿಂದ ಉಪದೇಶವನ್ನು ಕೂಡ ಪಡೆದಿರಬೇಕು ಇದೆರಡೂ ಇದ್ದರೆ ಮಾತ್ರ ಒಬ್ಬನಿಗೆ ಸರಿಯಾದ ರೀತಿಯ ವಿದ್ಯೆ ಪ್ರಾಪ್ತವಾಗ್ತದೆ ಆಗ ಮನಸ್ಸು ಸಂಸ್ಕಾರ ಹೊಂದುತ್ತದೆ ಯಾಕಂದರೆ ಗುರುವೆನ್ನುವನು ಕೇವಲ ವಿದ್ಯೆಯನ್ನು ಬೋಧಿಸುವುದಲ್ಲ ಶಿಷ್ಯನ ಮನಸ್ಸಿಗೂ ಕೂಡ ಸಾಣೆ ಹಿಡಿತಾನೆ ಎಲ್ಲಿ ತಪ್ಪು ಆಗುತ್ತದೋ ಅಲ್ಲಿ ಸರಿದಾರಿಗೆ ತರ್ತಾನೆ ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದಾನೆ ಹೊಡೆತ ಕೊಡಬೇಕಾ ಕೊಡ್ತಾನೆ ಎಲ್ಲ ರೀತಿಯ ಆರೈಕೆಯನ್ನು ಮಾಡಿ ಮನಸ್ಸಿಗೆ ಸಂಸ್ಕಾರ ಕೊಡ್ತಾನೆ ಆದ್ದರಿಂದ ಆಚಾರ್ಯ ಯಾವಾಗಲೂ ಮೊದಲಿಗೆ ಬರ್ತಾನೆ ಶಾಸ್ತ್ರ ಏನಿದ್ರು ಎರಡನೆಯದು ಅದರಿಂದ ಈ ಬ್ರಹ್ಮ ಏಕರಸಂ ಏಕರಸವಾದಂಥ ಒಂದೇ ರೂಪವಾಗಿರುವಂಥ ಈ ಬ್ರಹ್ಮವನ್ನು ತಿಳ್ಕೊಳ್ಳುವುದಕ್ಕೆ ಬೇಕಾದ ಸಂಸ್ಕಾರವನ್ನು ಇವನು ಹೊಂದಿ ಅದರಿಂದ ಪಡಿಬೇಕು ಅಂಥ ಮನಸ್ಸಿನಿಂದ ಪಡೀಬೇಕು ಆತ್ಮೈವ ನಾಣ್ಯದಸ್ತಿ ಇತಿ ಎಲ್ಲವೂ ಆತ್ಮವೇ ಆಗಿದೆ ಅಂತ ತಿಳ್ಕೊಳ್ಬೇಕಾದದ್ದು ಇಂಥ ಮನಸ್ಸಿನಿಂದ ನೇಹ ನಾನಾಸ್ತಿ ಕಿಂಚನ ಮನಸಾ ಏವ ಆಪ್ತವ್ಯಂ ನ ಇಹ ನಾನಾಸ್ತಿ ಅದನ್ನು ಹೊಂದಿದ ಮೇಲೆ ಇಲ್ಲಿ ಎರಡು ಎನ್ನುವುದು ಇಲ್ಲ ನಾನಾತ್ವ ಇರುವುದಿಲ್ಲ ಹಲವಾರು ಸಂಗತಿಗಳು ಅಂತ ಕಾಣಿಸುವುದಿಲ್ಲ ಎಲ್ಲೆಡೆ ಆತ್ಮವೇ ತುಂಬಿಕೊಂಡಿದೆ ಈ ಏಕತೆಯ ಅರಿವು ಇದೆಯಲ್ಲ ಇಂಥ ಮನಸ್ಸಿನಿಂದ ಬರ್ತದೆ ಯಾರಿಗೆ ಬರುವುದಿಲ್ಲ ಯಾರಿಗೆ ಎಲ್ಲೆಲ್ಲೋ ನಾನಾತ್ವವೇ ಕಾಣಿಸ್ತದೆ ಅಂಥವನು ಮೃತ್ಯೋ ಸಹ ಮೃತ್ಯುಂ ಅವನಿಗೆ ಈ ಸಂಸಾರ ಈ ಪ್ರಪಂಚ ಇದ್ದಂತೆ ಇದನ್ನು ಮೀರಿ ಹೋಗಬೇಕಾದವನು ಸತ್ಯವನ್ನು ಕಂಡುಕೊಳ್ಬೇಕು ಎಲ್ಲದರ ಹಿಂದೆ ಇರುವ ಏಕತೆಯನ್ನು ಕಂಡುಕೊಳ್ಬೇಕು ಈ ಮಂತ್ರದಲ್ಲಿ ಈ ಮನಸ್ಸಿನ ಬಗ್ಗೆ ಹೀಗೆ ಹೇಳಿದೆಯಲ್ಲ ಇದು ಎಷ್ಟು ಮುಖ್ಯ ಎನ್ನುವುದಾಗಿ ಅನೇಕ ಬೇರೆ ಬೇರೆ ಬೇರೆ ವಿದ್ಯೆಗಳಲ್ಲಿ ಇದರ ಮಹತ್ವವನ್ನು ಅನೇಕ ರೂಪದಲ್ಲಿ ಹೇಳಿದ್ದಿದೆ ಈಗ ನಾವು ಅಧ್ಯಾತ್ಮ ವಿಚಾರ ಭಗವಂತನನ್ನು ಪಡೆಯುವ ವಿಚಾರವಾಗಿ ಈ ವಿ ಇಲ್ಲಿ ಪ್ರಧಾನವಾಗಿ ನೋಡ್ತಾ ಇದ್ದೇವೆ ಆದ ಕಾರಣ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಏನು ಹೇಳ್ತಾರೆ ಅದನ್ನು ನಾವು ಗಮನಿಸಬೇಕು ನಮಗೆ ಮೊದಲಿಗೆ ನೆನಪಾಗುವುದು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ನೀನು ಹೇಗೆ ಚಿಂತನೆ ಮಾಡ್ತೀಯ ಹಾಗೆ ಆಗುತ್ತೀಯಾ ಅಂತ ಸೈಕಾಲಜಿದು ಸರಳವಾದಂತ ಮನಃಶಾಸ್ತ್ರ ಹತ್ತು ಬಾರಿ ನಾನು ಮನಸ್ಸಿನಲ್ಲೇ ನಾನು ಬಹಳ ಧೈರ್ಯಶಾಲಿ ಅಂತ ಹೇಳ್ಕೊಂಡ್ರೆ ಅದು ಎಲ್ಲಿಂದೂ ಧೈರ್ಯ ಬರುತ್ತೆ ಗೊತ್ತಿಲ್ಲ ಪದೇ ಪದೇ ಪದೇ ಹೇಳ್ಕೊಳ್ಳೋದು ಮನಸ್ಸಿಗೆ ಒಂದು ಗುಣ ಇದೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ಯಾವಾಗಲೂ ನೀನು ನಾನು ಪಾಪಿ ನಾನು ದುಷ್ಟ ನಾನು ಕೆಟ್ಟವನು ನನಗೆ ಬುದ್ಧಿ ಇಲ್ಲ ಪೆದ್ದು ಇತ್ಯಾದಿಯನ್ನೇ ಹೇಳ್ತಾ ಇದ್ದರೆ ನೀನು ಅದೇ ಆಗ್ತೀಯ ಅದು ಹೇಳಬೇಡ ನೀನು ನಾನು ಭಗವಂತನ ಮಗ ಭಗವಂತನ ಸ್ವರೂಪ ಏನು ಸಾವು ನೋವು ಇಲ್ಲದ್ದು ನಿತ್ಯ ನಿರಂಜನ ಯಾವುದೇ ಅಂಜನ ಅಂತಂದರೆ ನಿರಂಜನ ಯಾವುದೇ ಕೊಳೆ ಕಳಂಕಗಳು ಇಲ್ಲದಂಥದ್ದು ಪರಿಶುದ್ಧಾತ್ಮ ಪವಿತ್ರತೆ ಇದೆಲ್ಲ ನನ್ನಲ್ಲಿದೆ ನಾನು ಯಾಕೆ ಹೆದರಬೇಕು ಅಂಥ ಮನಸ್ಸಿನಲ್ಲಿ ಹತ್ತು ಸಲ ಮತ್ತೆ ಮತ್ತೆ ಮತ್ತೆ ಭಾವಿಸ್ಕೊಂಡ್ರೆ ಅವನು ಅದೇ ಆಗುತ್ತಾನೆ ಆದ ಯಾವತ್ತೂ ಕೂಡ ನಿನ್ನನ್ನು ನೀನು ಆತ್ಮನಿಂದನೇ ಮಾಡ್ಕೋಬೇಡ ಅಂತ ಹೇಳ್ತಿದ್ರು ಇದೆಲ್ಲವೂ ಕೂಡ ಈ ಮನಸ್ಸಿನ ಶಕ್ತಿಯನ್ನು ತೋರಿಸ್ತದೆ ಒಬ್ಬರು ಹಿರಿಯ ಸಾಧುಗಳು ಇದ್ರಂತೆ ಅವರಿಗೆ ಹೊಟ್ಟೆ ತೊಂದರೆ ಇತ್ತು ಏನು ತಿಂದರೂ ಕೂಡ ಕರಗೋದಿಲ್ಲ ಆಹಾರವನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಮಣ್ಣಿ ಮಾಡಿ ಕೊಡಬೇಕಿತ್ತು ಪೇಸ್ಟ್ ಮಾಡಿ ಕೊಡಬೇಕಿತ್ತು ಯಾರು ಕೇಳಿದ್ರಂತೆ ಅಯ್ಯೋ ನಿಮಗೆ ಈ ರೀತಿಯ ಆಹಾರ ಸ್ವೀಕರಿಸಬೇಕಾಯ್ತಲ್ಲ ಯಾವುದೇ ಬಗೆಯ ರುಚಿ ಇರುವುದಿಲ್ಲ ಸ್ವಾದ ಇರುವುದಿಲ್ಲ ನೀವು ಇದನ್ನೇ ಹೇಗೆ ಅಭ್ಯಾಸ ಮಾಡಿಕೊಂಡ್ರಿ ನಿಮಗೆ ಒಂದು ಸಲವು ಕೂಡ ವಾಕರಿಕೆ ಬರಲ್ವಾ ಕಷ್ಟ ಆಗಲ್ವ ಹೇಗೆ ಜೀವನ ನಡೆಸ್ತೀರಿ ಹಾಗ ಅವ್ರು ಹೇಳಿದ್ರಂತೆ ನಾನು ಮನಸ್ಸಿಗೆ ಹೇಳ್ತೀನಿ ಈ ವಸ್ತು ಒಳ್ಳೆ ಸ್ವಾದಿಷ್ಟವಾಗಿದೆ ಟೇಸ್ಟಿದೆ ಆದರೆ ಅದನ್ನು ತಿಂದರೆ ನಿನ್ನ ಹೊಟ್ಟೆ ಕೆಡ್ತದೆ ಹಾಗಾಗಿ ನೀನು ಅದನ್ನು ಬಯಸ್ಬೇಡ ಹತ್ತು ಸಲ ಅದನ್ನೇ ಹೇಳಬೇಕು ನೀನು ಮನಸ್ಸಿಗೆ ಹೇಳ್ತಾ ಹೋಗ್ತೀನಿ ಕೊನೆಗೊಂದು ದಿವಸ ಅದನ್ನು ಕಂಡರೆ ನನಗೆ ಒಂದು ರೀತಿ ವೈರಾಗ್ಯ ಬಂದುಬಿಡುತ್ತೆ ಅದನ್ನು ನಾನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತೀನಿ ಆಮೇಲೆ ಯಾವ ವಸ್ತುನ ನಾನು ತೆಗೆದುಕೊಳ್ಳೇಬೇಕೋ ಉದಾಹರಣೆಗೆ ಹಾಗಲ ಕಾಯಿನೋ ಇನ್ನೊಂದು ಮತ್ತೊಂದೋ ಅದು ಎಷ್ಟೇ ಕಹಿ ಇರಲಿ ಇದು ನಿನ್ನ ದೇಹಕ್ಕೆ ಒಳ್ಳೆಯದು ನಿನ್ನ ಹೊಟ್ಟೆಗೆ ಒಳ್ಳೆಯದು ನೀನು ಇದನ್ನು ಬಯಸಬೇಕು ಇಷ್ಟಪಡಬೇಕು ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಪದೇ ಪದೇ ಪದೇ ಪದೇ ಮನಸ್ಸಿಗೆ ಹೇಳ್ತೀನಿ ಆಗ ಕ್ರಮೇಣ ನನ್ನ ಮನಸ್ಸು ಅದನ್ನು ಲೈಕ್ ಮಾಡೋಕ್ಕೆ ಶುರು ಮಾಡುತ್ತೆ ಈ ರೀತಿಯಲ್ಲಿ ನಾನು ನನ್ನ ಆಹಾರವನ್ನ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಇದರ ಹಿಂದೆ ಇರುವ ತತ್ವ ಕೂಡ ಇದೇನೆ ಏನು ಮನಸ್ಸಿನಲ್ಲಿ ನಾವು ಭಾವಿಸ್ತೇವೆ ಅದು ಆಗ್ತೇವೆ ಮನಸ್ಸಿಗೆ ಸಂಸ್ಕಾರವನ್ನು ಕೊಡುವುದು ನಮ್ಮ ಪ್ರಯತ್ನದ ಮೇಲೆ ಇದೆ ಆದ್ದರಿಂದ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯವಾದಂಥದ್ದೇ ಈ ಮನಸ್ಸು ಯಾವಾಗಲೂ ಬ್ರಹ್ಮರ ಚಿಂತನೆ ಆತ್ಮನ ಚಿಂತನೆ ಮಾಡ್ತಾ ಇದ್ದಂಥವನಿಗೆ ಆತ್ಮನ ಗುಣಗಳೆಲ್ಲವೂ ಬರ್ತವೆ ಯಾರ ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಪಂಚಿಕವಾದ ಚಿಂತನೆ ನಡೀತಾ ಇರ್ತದೆ ಅವರು ಈ ಪ್ರಪಂಚದಲ್ಲೇ ಇರ್ತಾರೆ ಇದನ್ನು ದಾಟಿ ಹೋಗೋದಕ್ಕಾಗುವುದಿಲ್ಲ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮರ್ಪಣಮಸ್ತು